ಅವರ ಕಂಚಿನ ಧ್ವನಿಯುಳ್ಳ ಕಂಠ ಅವರ ಪ್ರವಚನ ಪಟುತ್ವ ಅವರ ಮುಂಗೊಪ್ಪ ರೋಲು ಕೋಲನ್ನು ಕೈಯಲ್ಲಿ ಯಾವಾಗಲೂ ಹಿಡಿದಿರುತ್ತಿದ್ದರು ತಪ್ಪು ಮಾಡಿದ ವಿದ್ಯಾರ್ಥಿಗಳಿಗೆ ಕೈಗೆಣ್ಣಿನ ಮೇಲೆ ಏಟು ದವಡೆ ಚೂಟುವುದು ಉಂಟು ಬೈಗಳಲ್ಲಿ ನಿಘಂಟುವಿನ ಕೊರತೆ ಇಲ್ಲ ತೆಲುಗು ಪರಿಭಾಷೆಯೇ ಹೆಚ್ಚು ವೆರ್ರಿ ವೆಧವಾ ಎಡಚಿ ಮುಖ ಮುಖಂಗ ಕಡಗಿ ಕೊನು ಕೊನ್ನಟು ದಿವ್ಯಾಹ ಇತ್ಯಾದಿ ವಿದ್ಯಾರ್ಥಿಗಳಿಗೆ ಕುಚೋದ್ಯದ ಹೆಸರುಗಳನ್ನು ಇಡುವುದುಂಟು ಕುರುರಾಯ ಎಂಬುದನ್ನು ಹಿಂದೆ ಸ್ಮರಿಸಿದೆ ಈ ಬಡಲೆಕನಿಗೆ ಮದನ ಕುಮಾರ ಎಂದು ಹೆಸರಿಟ್ಟಿದ್ದರು ಒಬ್ಬಾತನಿಗೆ ಕಂದನಗಾಡು ಎಂದು ಹೆಸರು ಹೀಗೆ ಅವರು ಕೋಪಿಷ್ಠರೆಂಬ ಕಾರಣದಿಂದ ಭಯವೂ ಹಾಸ್ಯವಂತರೆಂಬ ಕಾರಣದಿಂದ ಮೆಚ್ಚುಗೆಯೂ ವಿದ್ಯಾಭಿಮಾನಿಗಳೆಂಬ ಕಾರಣದಿಂದ ಗೌರವವು ನಮ್ಮ ಮನಸ್ಸುಗಳಲ್ಲಿ ಬೆರೆತುಕೊಂಡಿದ್ದವು ಅವರ ತಗ ತರಗತಿಗಳಲ್ಲಿ ನಾನಾ ಜಾತಿಗಳವರಿದ್ದರು ಬ್ರಾಹ್ಮಣರು ಮಾತ್ರವಲ್ಲದೆ ಕೋಮಟಿಗರು ಗಾಣಿಗರು ಅಗಸರು ಸುಣ್ಣಕಲ್ಲಿನವರು ಬಣಜಿಗರು ಮೊದಲಾದವರಿದ್ದರು ಶಾಸ್ತ್ರಿಗಳ ಕೋಪವು ಹಾಸ್ಯವು ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ಹಂಚಿಕೆಯಾಗುತ್ತಿತ್ತು ಕಾವ್ಯಪಾಠ ಚಂದ್ರಶೇಖರ ಶಾಸ್ತ್ರಿಗಳ ಪಾಠವೆಂದರೆ ಒಂದು ಸರಸ ಸಾಹಿತ್ಯ ಗಜವದನ ಹೇರಂಬ ಪಾಠ ಹೇಳಬೇಕಾದರೂ ಶಬ್ದದ ರೂಪ ಅಹ್ ನಿಷ್ಠತಿ ಅನ್ವಯ ಅರ್ಥ ಆಕಾಂಕ್ಷೆ ಸಮಾಸ ಲಿಂಗವಚನ ವಿಭಕ್ತಿಗಳು ಇವನ್ನೆಲ್ಲ ಹೇಳಿಸುತ್ತಿದ್ದರು ಅಥವಾ ಹೇಳಿಕೊಡುತ್ತಿದ್ದರು ಈ ಪಾಠದ ಅವಸರದಲ್ಲಿ ತಪ್ಪು ಮಾಡಿದ ವಿದ್ಯಾರ್ಥಿಗೆ ಪೆಟ್ಟು ಬಿದ್ಯುತ್ ಎಂಬ ಭಯವಿದ್ದರೂ ಶಾಸ್ತ್ರಗಳವರ ಕಾವ್ಯವಾಚನದಿಂದ ದೊರೆಯುತ್ತಿದ್ದ ಸಂತೋಷದಲ್ಲಿ ಎಲ್ಲ ಭಯಗಳು ಮರೆತು ಹೋಗುತ್ತಿದವು. ಅದೇನು ಸೊಗಸಾದ ಕಂಠ ಅದೇನು ಸೊಗಸಾದ ದಾಟಿ ಕನ್ನಡ ಪದ್ಯವನ್ನಾಗಲಿ ಸಂಸ್ಕೃತ ಶ್ಲೋಕವನ್ನಾಗಲಿ ಅವರು ಹೇಳುವ ಧೋರಣೆಯಿಂದಲೇ ಅದರ ಭಾವ ಕೇಳುವವರ ಮನಸ್ಸಿಗೆ ಸ್ಪುರಿಸುತ್ತಿತ್ತು ಅಕ್ಷರಗಳ ಮತ್ತು ಪದಗಳ ಉಚ್ಚಾರಣೆಯ ಸೊಗಸನ್ನು ಕಾಣಬೇಕಾದರೆ ಚಂದ್ರಶೇಖರ ಶಾಸ್ತ್ರಿಗಳಂತೆ ಕಾವ್ಯ ಹೇಳುವವರನ್ನು ಸೇವಿಸಬೇಕು ವೇದಗಾನ ಊರಿನಲ್ಲಿ ನಡೆಯುವ ಉಪಕರ್ಮ ಮೊದಲಾದ ವೈದಿಕ ಕರ್ಮ ಸಂದರ್ಭಗಳಲ್ಲಿ ಕೇಳಬೇಕು ಚಂದ್ರಶೇಖರ ಶಾಸ್ತ್ರಿಗಳ ವೇದಗಾನದ ಸೊಗರನ್ನು ವೆಂಕಟರಾಮ ಭಟ್ಟರೊಡನೆ ಅವರು ಇಂಥ ಸಂದರ್ಭಗಳಲ್ಲಿ ಸಹಕರಿಸುವರು ಬಟ್ಟರಿಗಿಂತ ಶಾಸಿಗಳು ವಯಸ್ಸಿನಲ್ಲಿ ಕಿರಿಯರು ವಿದ್ಯಾ ವಿಷಯದಲ್ಲೂ ನಿಯಮನಿಷ್ಠೆಗಳ ವಿಷಯದಲ್ಲೂ ಅವರಲ್ಲಿ ಒಬ್ಬರಲ್ಲೊಬ್ಬರಿಗೆ ಮೆಚ್ಚುಗೆ ವೆಂಕಟರಾಮ ಭಟ್ಟರ ಅವ ಭಟ್ಟರು ಹವನ ಹೋಮ ಕ್ರಿಯೆಗಳಲ್ಲಿ ಸಾಧ್ಯವಾದಾಗಲೆಲ್ಲ ಚಂದ್ರಶೇಖರ ಶಾಸ್ತ್ರಗಳನ್ನು ಬ್ರಹ್ಮಸ್ಥಾನದಲ್ಲಿ ಕೂಡಿಸುವರು ಇಬ್ಬರೂ ಜೊತೆಯಲ್ಲಿ ಮಂತ್ರ ಹೇಳುವರು ಕಾರ್ತಿಕ ಮಾಸದಲ್ಲಿ ಸೋಮೇಶ್ವರ ಸನ್ನಿಧಿಯಲ್ಲಿ ದೀಪಾರಾಧನೆಗಾಗಿ ಚಂದ್ರಶೇಖರ ಶಾಸ್ತ್ರಗಳು ತಪ್ಪದೇ ಬರುತ್ತಿದ್ದರು ಮಂತ್ರ ಪುಷ್ಪ ವೇದದ ಒಂದು ಹನಸು ಕಾವ್ಯದಿಂದ ಒಂದು ಚೂಣಿಕೆ ಇದನ್ನು ಹೇಳುವುದು ಅವರ ಸೇವೆ ಬ್ರಹ್ಮಾತ್ಮ ಆತ್ಮವದ ಸೃಜತ ಇದು ಅವರಿಗೆ ಪರಮ ಪರಮಪ್ರಿಯವಾದ ಮಂತ್ರ ಚೂಣಿಕೆಯಲ್ಲಿ ಚಂಪುರಾಮಾಯಣ ಯೇಶ ಮೃಗಾಂಕೋಪಿ ಗದ್ಯವನ್ನು ಸಂತೋಷದಿಂದ ಹೇಳುವರು ಆ ಕಾಲದಲ್ಲಿ ಜನ ಆಗಾಗ ಭೋಜನ ಮಾಡುತ್ತಿದ್ದುದುಂಟು ಆಗ ಅವರಿಗೆ ಊಟಕ್ಕಿಂತ ಪ್ರಿಯವಾದದ್ದು ಚಂದ್ರಶೇಖರ ಶಾಸ್ತ್ರಿಗಳು ಹೇಳುವ ಪದ್ಯ ಅವರಿಗೆ ಸಂಗೀತದ ಬಹು ರಾಗಗಳು ಸ್ವಾಧೀನವಾಗಿದ್ದವು ಅದರಲ್ಲಿ ಅವರು ಹೆಚ್ಚಾಗಿ ಬಳಕೆಯಲ್ಲಿಟ್ಟುಕೊಂಡಿದ್ದದ್ದು ಕೇದಾರ ಗೌಡ ರಾಗ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 ಎಂದೆ ಚಂದ್ರಶೇಖರ ಶಾಸ್ತ್ರಿಗಳು ತೆಲುಗಿನಲ್ಲಿ ಎಲಾ ಎಲಾ ಅಗಲ ಹಿಡಿದೆಯ ಚಿಲ್ಲರೆ ಕುಟುಂಬಗಳನ್ನು ಎಂದರು ಮನೆಯಲ್ಲಾ ನಡುಗು ಊರಿಗೆಲ್ಲ ಇದೊಂದು ತಮಾಷೆ ಸ್ಕೂಲಿನಲ್ಲೂ ಶಾಸಿಗಳು ಇದನ್ನು ಹೇಳಿದರು ಪಾಕಕೌಶಲ ಚಂದ್ರಶೇಖರ ಶಾಸ್ತ್ರಿಗಳು ಪಾಕರಸಿಕರು ಹೌದು ಸಾರುಗಳನ್ನು ಹುಳಿಗಳನ್ನು ಭಕ್ಷ್ಯಗಳನ್ನು ಮಾಡುವುದರಲ್ಲಿ ಒಳ್ಳೆಯ ಕೈ ಅವರ ಮನೆಯಲ್ಲಿ ಷಷ್ಠಿ ಬಂದರೆ ನನ್ನನ್ನು ಊಟಕ್ಕೆ ಕರೆದು ನನಗೆ ಕಾಲು ತೊಳೆದು ಒಂದು ಪಂಚೆ ಕೊಡುವರು ಅನಂತರ ಊಟ ಪಾಯಸ ಅಂಬಳೆ ಮೊದಲಾದ ವಿಶೇಷ ಪದಾರ್ಥಗಳು ಆದರೆ ನನಗೆ ಬಹು ಸೊಗಸೆ ಎನಿಸಿದ್ದು ಅವರು ಮಾಡಿದ ಸಾರು ಅದಕ್ಕೆ ತೆಂಗಿನಕಾಯಿಯೊಳಗಿನ ನೀರನ್ನು ಹಾಕುವುದಲ್ಲದೆ ಕೊಬ್ಬರಿ ತುರಿಯನ್ನು ಏನೋ ಪಕ್ಕ ಮಾಡಿ ಹಾಕಿರುತ್ತಿದ್ದರು ನಾನು ಪಂಚಯಕ್ಕೆ ಕೇಳಿದರೆ ನೀನು ಬ್ರಾಹ್ಮಣನಯ್ಯ ಅದನ್ನು ತೆಗೆದುಕೊಳ್ಳಬೇಕು ದಕ್ಷಿಣೆಯನ್ನು ತೆಗೆದುಕೊಳ್ಳಬೇಕು ಎನ್ನುವರು ಎಲ್ಲರೂ ನಗುವರು ಅವರು ಭೋಜನಪ್ರಿಯರು ಹೌದು ನನ್ನ ಅಜ್ಜಿಯನ್ನು ಕಂಡಾಗ ಏನಮ್ಮ ನೀವು ಮಾಡಿದ ಕುಳಿ ಸೊಪ್ಪು ಹಿಟ್ಟು ತಿಂದು ಎಷ್ಟೋ ದಿನವಾಯಿತಲ್ಲ ಎನ್ನುವರು ಚಂದ್ರಶೇಖರ ಶಾಸ್ತ್ರಿಗಳ ಪ್ರಭಾವ ನನ್ನ ಮೇಲೆ ಪರಿಣಾಮಕಾರಿಯಾಗಿದೆ ಎನ್ನುವುದಕ್ಕೆ ಅತ್ಯುತ್ತೀಯಲ್ಲ ಅವರು ಕಷ್ಟವನ್ನು ಬಲವರು ಗೃಹ ಕೃತ್ಯದಲ್ಲಿ ತಿಂದವರು ಬಡತನವನ್ನು ಕಂಡಿದ್ದವರು ಎಂತ ಕಷ್ಟ ಎಂತ ಬಡತನದಲ್ಲಿಯೂ ಎದೆ ಕುಗ್ಗದೆ ನಿಂತವರು ಅವರಿಗೆ ಪರಮಪ್ರಿಯವಾಗಿದ್ದ ಗ್ರಂಥಗಳಲ್ಲಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಒಂದು ಸ್ತೋತ್ರವನ್ನು ಅವರು ಸೋಮೇಶ್ವರ ಸನ್ನಿಧಿಯಲ್ಲಿ ಹೇಳಿದಾಗ ಕೇಳಿದವರು ತಮ್ಮ ಜೀವನದ ಒಳಗಡೆ ಒಂದು ವಿಶೇಷ ಪರಿಚಲನೆಯನ್ನು ಅನುಭವಿಸಿದ್ದರು ಕ್ಷಂತವ್ಯೋ ಮೇಪರಾಧ ಶಿವ ಶಿವ ಶಿವಾಬೋ ಶ್ರೀ ಮಹಾದೇವ ಶಂಭೋ ಮದನಕುಮಾರ ಚಂದ್ರಶೇಖರ ಪಾಠ ಹೇಳಬೇಕಾಗಿದ್ದ ಗ್ರಂಥಗಳಲ್ಲಿ ಸುಮತಿ ಮದನಕುಮಾರರ ಚರಿತ್ರೆ ಒಂದು ಅದು ಇಂಗ್ಲಿಶಿನ ಸ್ಟ್ಯಾನ್ಫರ್ಡ್ ಅಂಡ್ ಮ್ಯಾಟನ್ ಎಂಬ ಗ್ರಂಥದ ಕನ್ನಡ ಅನುವಾದ ಎಂಎಸ್ ಪುಟ್ಟಣ್ಣನವರಿಂದ ರಚಿತವಾದದ್ದು ಬಹು ಸ್ವಾರಸ್ಯವುಳ್ಳ ಗ್ರಂಥ ಬಹು ಚೆನ್ನಾಗಿ ಬರೆದಿದ್ದಾರೆ ಈ ಪುಸ್ತಕ ಪಾಠ ನಡೆಯುತ್ತಿದ್ದಾಗ ಒಂದು ದಿನ ಪ್ರಾರಂಭದಲ್ಲಿ ನಾನು ಕ್ಲಾಸ್ನಲ್ಲಿ ಇರಲಿಲ್ಲ ಕ್ಲಾಸು ಪ್ರಾರಂಭವಾದ ಐದಾರು ನಿಮಿಷಗಳಾದ ಮೇಲೆ ನಾನು ಹೋದೆ ಶಾಸಿಗಳು ನನ್ನ ಕಡೆಗೆ ತಿರುಗಿ ಬಂಧನೆಯ ಮದನ ಎಂದರು ಎಲ್ಲರೂ ನಕಲು ನನಗೆ ಕೊಂಚ ನಾಚಿಕೆಯಾಯಿತು ಪಾಠದ ಕಥೆಯಲ್ಲಿ ಮದನ ಆ ಕ್ಷಣ ಪ್ರವೇಶ ಮಾಡಬೇಕಾಗಿತ್ತು ನಾನು ಅಷ್ಟು ಸರಿಯಾಗಿ ಅಲ್ಲಿ ಸೇರಿದೆ ಶಾಸಿಗಳು ಪುಸ್ತಕದಲ್ಲಿಯ ಹೆಸರನ್ನು ಹೇಳಿದರು ವಿದ್ಯಾರ್ಥಿಗಳು ಅದನ್ನು ನನಗೆ ಅನ್ವಯಿಸಿದರು ನನಗೆ ಸ್ವಲ್ಪ ಉಳುಕಿತ್ತು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 ಚಂದ್ರಶೇಖರ ಶಾಸ್ತ್ರಿಗಳು ಇಟ್ಟುಕೊಂಡಿದ್ದ ಒಂದು ಪದ್ದತಿಯನ್ನು ನಾನು ಈಗಲೂ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಪಾಲಿಸುತ್ತಿದ್ದೇನೆ ಆ ಕಾಲದಲ್ಲಿ ಹೆಡ್ ಮಾಸ್ಟರ್ ಆದವರಿಗೆ ಇನ್ನೊಂದು ಬೇರೆ ಕರ್ತವ್ಯ ಸಣ್ಣದು ಅಂಟಿಕೊಂಡಿರುತ್ತಿತ್ತು ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪಠ್ಯ ಸರ್ಕಾರದ ಬುಕ್ ತರಿಸಿ ಬಿಕರಿ ಮಾಡುವ ಏಜೆಂಟ್ ಕೆಲಸ ಹೆಡ್ ಮಾಸ್ಟರಿಗೆ ಸೇರಿದ್ದು ಇದಕ್ಕಾಗಿ ಅವರಿಗೆ ಸಾಧಿಸ್ವಾರು ಖರ್ಚು ಎಂದು ಎರಡು ಮೂರು ರೂಪಾಯಿ ದೊರೆಯುತ್ತಿತ್ತು ಅದಲ್ಲದೆ ಮಾರಾಟದ ಮೊಬೈಲಿಗಿನ ಮೇಲೆ ಒಂದು ಸಣ್ಣ ಕಮಿಷನ್ ದೊರೆಯುತ್ತಿತ್ತು ಚಂದ್ರಶೇಖರ ಶಾಸ್ತ್ರಿಗಳವರು ಹೀಗೆ ಆಗಾಗ ಸರ್ಕಾರದ ಬುಕ್ ಪುಸ್ತಕ ತರಿಸುತ್ತಿದ್ದರು ಬಾಂಗಿಗಳು ಬಂದಾಗ ಅದಕ್ಕೆ ಕಟ್ಟಿದ್ದ ದಾರವನ್ನು ಅವರು ಚಾಕುವಿನಿಂದಾಗಲೀ ಕತ್ತರಿಯಿಂದಾಗಲೀ ಕತ್ತರಿಸುತ್ತಿರಲಿಲ್ಲ ತರಗತಿಯಲ್ಲಿ ಪಾಠ ಹೇಳುತ್ತಾ ಹೇಳುತ್ತಾ ಬಾಂಗಿ ಬಿಚ್ಚುವ ಕೆಲಸವನ್ನು ಮಾಡುವರು ಬಾಯಿಯಿಂದ ಪಾಠ ಕೈಬೆರಳಿನಿಂದ ದಾರದ ಗಂಟು ಬಿಚ್ಚೋಣ ಕೆಲವು ಗಂಟುಗಳು ಬಹಳ ಕಷ್ಟ ಕೊಡುತ್ತಿದ್ದವು ಶಾಸಿಗಳು ತಾಳ್ಮೆಯಿಂದ ನಗುನಗುತ್ತಾ ಗಂಟು ಬಿಚ್ಚುವರು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 ಕೇಳಿದರು ಏನು ಹಳೆಯ ಕಾಗದ ಹಳೆಯದಾರ ಇದಕ್ಕೆ ಇಷ್ಟು ಮುತ್ವರ್ಜಿ ಶಾಸಿಗಳು ಹೇಳಿದರು ದಿವ್ಯಾ ಬುದ್ಧಿವಂತನಯ್ಯ ಅವರು ಕೊಡುವ ಎರಡು ನಲ್ಲಿ ಇದಕ್ಕೆ ಎಂಟಾಣೆ ಖರ್ಚು ಮಾಡಿದರೆ ಏನು ಬರುತ್ತದೆ ಇದು ನಮಗೆ ಆಗ ಜಿಪುಣ ಚಂತಣವೆನಿಸುತ್ತಿತ್ತು ಅದು ಸತ್ಯವಂತಿಕೆ ಎಂದು ಈಗ ಅನಿಸುತ್ತದೆ ಇಂಗ್ಲಿಷ್ನಲ್ಲಿ ವೇಸ್ಟ್ ನಾಟ್ ವಾಂಟ್ ನಾಟ್ ಎಂದು ಹೇಳುವುದುಂಟು ಪೋಲು ಮಾಡದಿದ್ದರೆ ತುರುಪೆ ಎತ್ತಬೇಕಾಗುವುದಿಲ್ಲ ರಂಗಾಚಾರ್ಯರು ಚಂದ್ರಶೇಖರ ಶಾಸಿಗಳ ಪಟ್ಟ ಶಿಷ್ಯರಲ್ಲೊಬ್ಬರು ವ್ಯಾಸರಾಯ ಮಠದ ರಂಗಾಚಾರ್ಯರು ಮೈಸೂರು ಸಂಸ್ಥಾನದಲ್ಲಿ ರಾತ್ರಿ ಪ್ರಾಟಶಾಲೆ ನೈಟ್ ಸ್ಕೂಲ್ ಪದ್ಧತಿ ಪ್ರಾರಂಭವಾದ ಕಾಲ ಅದು ಚಂದ್ರಶೇಖರ ಶಾಸಿಗಳು ಹೆಡ್ ಮಾಸ್ಟರ್ ಆಗಿದ್ದ ಸ್ಕೂಲಿನಲ್ಲಿ ನೈಟ್ ಸ್ಕೂಲ್ ಸಹ ನಡೆಯತಕ್ಕದ್ದೆಂದು ಸರ್ಕಾರದವರು ಹುಕುಂ ಮಾಡಿದ ಮೇಲೆ ಆ ನೈಟ್ ಸ್ಕೂಲ್ಗೆ ರಂಗಾಚಾರ್ಯರು ಉಪಾಧ್ಯಾಯರಾಗತಕ್ಕದ್ದೆಂದು ಚಂದ್ರಶೇಖರ ಶಾಸಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು ಹಗಲು ಸ್ಕೂಲಿನಲ್ಲಿದ್ದ ದಿನಗಳಲ್ಲಿ ಸಂಜೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ನೈಟ್ ಸ್ಕೂಲ್ ನಡೆಯುತ್ತಿತ್ತು ಎಂಟು ಹತ್ತು ಮಂದಿ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 ಚಂದ್ರಶೇಖರ ಶಾಸ್ತ್ರಿಗಳ ಇನ್ನೊಬ್ಬ ಅಚ್ಚುಮೆಚ್ಚಿನ ಶಿಷ್ಯ ಶೇಖ್ ದಾವೂದ್ ಸಾಹೇಬರು ಅವರು ಉರ್ದು ಹಿಂದೂಸ್ತಾನಿ ಕನ್ನಡ ಎರಡರಲ್ಲಿಯೂ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತಿರುಗಡೆಯಾಗಿದ್ದರು ಫಸ್ಟ್ ಕ್ಲಾಸಿನಲ್ಲಿ ಕನ್ನಡವನ್ನು ಚೆನ್ನಾಗಿ ಮಾತನಾಡುವರು ಒಳ್ಳೆಯ ಚಟುವಟಿಕೆಯುಳ್ಳ ಆಸಾಮಿ ಸ್ವಭಾವದಲ್ಲಿಯೂ ಸ್ವಭಾವದಲ್ಲಿಯೂ ಸಭ್ಯರು ಪಂಚಮ ಹರಿಜನರಿಗಾಗಿ ಒಂದು ಬೇರೆ ಸ್ಕೂಲು ಇರತಕ್ಕದ್ದೆಂದು ಸರ್ಕಾರ ಮಾಡಿದಾಗ ಅದರ ಉಪಾಧ್ಯಾಯರಾಗಲು ಶೇಖ್ ದಾವೂದ್ ಸಾಹೇಬರೇ ಅರ್ಹರೆಂದು ಚಂದ್ರಶೇಖರ ಶಾಸ್ತ್ರಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು ಶೇಖ್ ದಾವೂದ್ ಸಾಹೇಬರ ಮೆಹನತ್ತಿನಿಂದ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 ಚಂದ್ರಶೇಖರ ಶಾಸ್ತ್ರಿಗಳವರಿಗೆ ಮೂರು ಮಂದಿ ಗಂಡು ಇಬ್ಬರು ಹೆಣ್ಣು ಇದ್ದರು ಇವರೆಲ್ಲರಿಗಿಂತ ಹಿರಿಯನಾದ ರಾಮಯ್ಯ ಎಂಬಾತ ಚಿಕ್ಕಂದಿನಲ್ಲಿಯೇ ತಿರಿಹೋದ ಆತನ ತರುವಾಯ ಶೇಷಪ್ಪನವರು ವಿದ್ವಾಂಸರು ಕನ್ನಡ ಸಂಸ್ಕೃತಗಳಲ್ಲಿ ಅವರದ್ದು ಒಳ್ಳೆಯ ಪರಿಶ್ರಮ ನಡೆನುಡಿಗಳಲ್ಲಿಯೂ ಸಾತ್ವಿಕರು ಆತ ಕೆಲವು ವರ್ಷ ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡಿದ ಬಳಿಕ ಆಗಿನ ಜಗದ್ಗುರುಗಳಾದ ಶೃಂಗೇರಿಯ ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳ